ಶ್ರೀಗುರುಭ್ಯೋ ನಮಃ ಹರಿ ಓಣೇಶಯ ನಮಃ ಶಂಕರ ಶಂಕರಾಚಾರ್ಯ ಕೇಶವಂ ಬಾಧಾರಾಯಣಂ ಸೂತ್ರ ವಂದೇ ಭಗವಂತೌನ ಶ್ರತಿಸ್ಮೃತಿಪುರಲ ಕರುಣಾಲಯ ನಮವತ್ಪದ ಶಂಕರ ಲೋಕಶಂಕರೀಶ್ರೀ ಆಶಂಕರ ಭಗವತ್ಪಾದ ಪೂಜ್ಯೆ ವಂದಿಸುತ್ತಾ ಶ್ರೀ ಶ್ರೀ ಸಚಿದಾನಂದೇನ ಸರಸ್ವತಿ ಸ್ವಾಮಿಗಳ ಪದಥರಗಳಲ್ಲಿ ನಮಿಸುತ್ತಾ ವಿದ್ವಾನ್ ಮಹೋ ಮಹೋಪಾಧ್ಯಾಯ ಸದ್ಗುರುಗಳಾದ ವೇದಾಂತ ವಾರಧಿಗಳಾದ ವಜ್ರ ವೇದಾಂತಿಗಳಾದ ಡಾಕ್ಟರ್ ವಿದ್ವಾನ್ ಕೆ ಜಿ ಶರ್ಮರ ಪದಥಗಳಲ್ಲಿ ನಮಿಸುತ್ತಾ ಶಂಕರಾಚಾರ್ಯ ಕೃತಿಯಾದ ಆತ್ಮಬೋಧ ಇದನ್ನು ನೋಡ್ತಾ ಇದ್ದೇವೆ ಈಗ ಇಪ್ಪತ್ತೊಂಬತ್ತನೇ ಶ್ಲೋಕ ಆತ್ಮನ ನಿಜವಾದ ಸ್ವರೂಪ ಏನು ಅಂತೇಳಿ ಹೇಳ್ತಕ್ಕಂಥ ಶ್ಲೋಕದಲ್ಲಿ ಈಗ ಇದರಲ್ಲಿ ಈಗ ಅದಾದ ನಂತರ ನಾವು ಮುಂದೆ ಜೀವ ಪರಮಾತ್ಮ ಐಕ್ಯದ ಬಗ್ಗೆ ನೋಡಲಿಕ್ಕಿದ್ದೇವೆ ಸಚಿದಾನಂದೇ ಸರಸ್ವತಿ ಸ್ವಾಮಿಯವರು ಇವುಗಳನ್ನು ವಿಷಯವಾರು ವಿಂಗಡಿಸಿದ್ದಾರೆ ಯಾವ ವಿಚಾರವನ್ನು ಹೇಳ್ತಾ ಇದೆ ಮುಖ್ಯವಾಗಿ ಈ ಶ್ಲೋಕಗಳು ಅಂತೇಳಿ ಸಚ್ಚಿದಾನಂದ ಸ್ವಾಮೀಜಿಯವರು ಈಗ ಇಪ್ಪತ್ತೊಂಬತ್ತನೇ ಶ್ಲೋಕ ಇದು ಇದು ಆತ್ಮನ ನಿಜವಾಸ ರೂಪದ ಒಂದು ಹೇಳ್ತಕ್ಕಂತಹ ಶ್ಲೋಕಗಳಲ್ಲಿ ಈಗ ಕೊನೆಯದು ಅದರ ನಂತರ ಜೀವ ಪರಮಾತ್ಮ ಐಕ್ಯದ ಬಗ್ಗೆ ಹೇಳ್ತದೆ ಶ್ಲೋಕ ಈ ಶ್ಲೋಕ ಈಗ ಹೇಗಿದೆ ಸ್ವಬೋಧೆ ನ್ಯಬೋಧೇಚ್ಛಾ ಬೋಧರೂಪತಯ ಆತ್ಮನಃ ನ ದೀಪಸ್ ಅನ್ಯದೀಪೇಚ್ಛಾ ಯಥಾ ಸ್ವಾತ್ಮಪ್ರಕಾಶನೇ ಅಂದರೆ ಆತ್ಮಜ್ಞಾನ ರೂಪನಾಗಿಯೇ ಇರುವುದರಿಂದ ತನ್ನನ್ನು ಅರಿಯುವುದಕ್ಕೆ ಅವನಿಗೆ ಮತ್ತೊಂದು ಜ್ಞಾನದ ಅಪೇಕ್ಷೆ ಉಂಟಾಗುವುದಿಲ್ಲ ದೀಪವು ತನ್ನನ್ನು ಬೆಳಗುವುದಕ್ಕಿನ್ನೊಂದು ದೀಪವನ್ನು ಹೇಗೆ ಬಯಸುವುದಿಲ್ವೋ ಅದರಂತೆಯೇ ಇದು ಕೂಡ ಅಂತೇಳಿ ಹ್ಞೂ ಸ್ವಬೋಧೆ ನ ಅನ್ಯಬೋಧೇಚ್ಛಾ ಬೋಧರೂಪತೆಯ ಆತ್ಮನಃ ನ ದೀಪಸ್ ಅನ್ಯದೀಪೇಚ್ಛಾ ಯಥಾ ಸ್ವಾತ್ಮ ಪ್ರಕಾಶನೇ ಅಂದರೆ ದೀಪಕ್ಕೆ ತನ್ನ ಪ್ರಕಾಶದಲ್ಲಿ ಬೇರೊಂದು ದೀಪದ ಅಪೇಕ್ಷೆ ಇಲ್ಲದಿರುವಂತೆಯೇ ತನ್ನ ಪ್ರಕಾಶನದಲ್ಲಿ ಆ ದೀಪವನ್ನು ತೋರಿಸ್ಲಿಕ್ಕೆ ಇನ್ನೊಂದು ಬೇಕಾಗ್ತದೆ ಬೆಳಕು ದೀಪದಲ್ಲೇ ಬೆಳಕು ಇದ್ದರೆ ಉರಿತಾ ಆ ದೀಪ ಕಾಣಿಸ್ಲಿಕ್ಕೆ ಬೇರೆ ದ್ವೀಪ ಬೇಕಾಗಿಲ್ಲ ಅದೇ ರೀತಿಯಲ್ಲಿ ಜ್ಞಾನಸ್ವರೂಪನಾದಂತಹ ಆತ್ಮನಿಗೆ ತನ್ನ ಜ್ಞಾನದಲ್ಲಿ ಬೇರೊಂದು ಜ್ಞಾನದ ಅಪೇಕ್ಷೆ ಇರುವುದಿಲ್ಲ ಆತ್ಮಜ್ಞಾನ ಉಂಟಾದರೆ ಇನ್ನೊಂದು ಜ್ಞಾನ ಬೇಕು ಅಂತೇಳಿ ಆಗುವುದಿಲ್ಲ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಸ್ವಬೋಧೆ ನಾ ಅನ್ಯಬೋಧೆ ಸ್ವಬೋಧ ತನ್ನ ಅರಿವು ತನಗಾದರೆ ತಾನು ಯಾರು ಏನತಕ್ಕಂಥ ಆತ್ಮನ ಸ್ವರೂಪದ ಅರಿವಾದರೆ ಅನ್ಯಬೋಧೆ ಹೆಚ್ಚ ಬೇರೆ ತಿಳುವಳಿಕೆಯ ಇಚ್ಛೆ ಬರುವುದಿಲ್ಲ ಯಾಕಂದರೆ ಎಲ್ಲವನ್ನು ತಿಳಿದ ಹಾಗೆ ನನ್ನನ್ನು ನಾನು ತಿಳಿದರೆ ಎಲ್ಲವನ್ನೂ ತಿಳಿದಂತೇಳಿ ಬೋಧರೂಪತೆಯ ಆತ್ಮನಃ ಯಾಕಂದರೆ ಆತ್ಮನ ಜ್ಞಾನ ಸ್ವರೂಪ ಜ್ಞಾನ ಪ್ರಕಾಶ ಅಂಥದ್ದು ಎಲ್ಲವನ್ನೂ ಅದು ಬೆಳಗ್ತದೆ ಹಾಗಾಗಿ ಬೇರೆ ಇನ್ನೊಂದು ತಿಳುವಳಿಕೆ ಅಗತ್ಯ ಇರುವುದಿಲ್ಲ ಇದನ್ನು ನ ದೀಪಸನ್ನದೀಪ ಇಚ್ಛಾ ದೀಪಕ್ಕೆ ಇನ್ನೊಂದು ದೀಪದ ಇಚ್ಛೆ ಇರುವುದಿಲ್ಲ ಯಥಾ ಸ್ವ ಆತ್ಮ ಪ್ರಕಾಶನಿ ಅದನ್ನು ಬೆಳಗಲಿಕ್ಕೆ ದೀಪವನ್ನು ತೋರಿಸ್ಲಿಕ್ಕೆ ದೀಪದಲ್ಲೇ ಬೆಳಕಿರ್ತದೆ ಹುರ್ ದೀಪ ಹೊತ್ತಿಕೊಂಡೇ ಇದ್ದರೆ ಇನ್ನೊಂದು ದೀಪ ಬೇಕಾಗುವುದಿಲ್ಲ ಆ ದೀಪವನ್ನು ನೋಡಲಿಕ್ಕೆ ಟಾರ್ಚ್ ಬೇಡ ಅಥವಾ ಇನ್ನೊಂದು ದೀಪ ಬೇಡ ಉರಿಯುವ ದೀಪವನ್ನು ನೋಡಲು ಬೇರೆ ದೀಪದ ಅವಶ್ಯಕತೆ ಇಲ್ಲ ಹಾಗೆಯೇ ಜ್ಞಾನ ರೂಪವಾದ ಪರ ಬೇರೆ ಜ್ಞಾನದ ಅವಶ್ಯಕತೆ ಇಲ್ಲ ಆತ್ಮನಲ್ಲೇ ಇದೆ ಜ್ಞಾನ ಕತ್ತಲೆ ಕೋಣೆಯಲ್ಲಿ ಇರುವಂತಹ ಸಾಮಾನುಗಳು ನೋಡಬೇಕಾದರೆ ದೀಪದ ಅವಶ್ಯಕತೆ ಇದೆ ಆದರೆ ಆ ಸಾಮಾನುಗಳನ್ನು ಬೆಳಗುತ್ತಾ ಇರ್ತಕ್ಕಂಥ ದೀಪವನ್ನು ನೋಡಲಿಕ್ಕೆ ಬೇರೆ ಇನ್ನೊಂದು ದೀಪ ಬೇಕಾ ಪ್ರಪಂಚದ ಸಕಲ ಚರಾಚರ ವಸ್ತುಗಳನ್ನು ಪ್ರಕಾಶಿಸ್ತಾ ಇರತಕ್ಕಂತಹ ಸೂರ್ಯನನ್ನು ನೋಡಬೇಕಾದರೆ ನಮಗೆ ಬೇರೆ ಇನ್ನೊಬ್ಬ ಸೂರ್ಯ ಬೇಕೋ ಅಥವಾ ಇನ್ನೊಂದು ದೀಪದ ಅವಶ್ಯಕತೆ ಉಂಟು ಯಾಕಂದರೆ ಸೂರ್ಯನೇ ಪೂರ್ಣ ಬೆಳಕು ಆತ್ಮನನ್ನು ಕುರಿತು ನಮ್ಮ ಅನುಭವಕ್ಕೆ ಬರಬೇಕು ಅಂತೇಳಿ ಆದರೆ ನಮ್ಮ ಸಕಲ ಭಾವನೆಗಳನ್ನು ಅನುಭವಗಳನ್ನು ಬೆಳಗಿಸ್ತಕ್ಕಂತಹ ಆತ್ಮತತ್ವದ ಅನುಭವಕ್ಕೆ ಬೇರೆ ಯಾವ ಬೆಳಕಿನ ಅವಶ್ಯಕತೆ ಇದೆ ಆತ್ಮನ ಅನುಭವ ಆಗಬೇಕಿದ್ದರೆ ನಮ್ಮ ಎಲ್ಲ ಭಾವನೆಗಳನ್ನು ಅನುಭವಗಳನ್ನು ಆತ್ಮ ತತ್ವ. ಅದರ ಅನುಭವಕ್ಕೆ ಬೇರೆ ಇನ್ನೊಂದು ಅನುಭವ ಬೇರೆ ಇನ್ನೊಂದು ಬೆಳಕು ಬೇಕಾಗಿಲ್ಲ ಏಕೆಂದರೆ ಆತ್ಮವು ಸತ್ಯ ಮತ್ತು ಸ್ವತಃ ಸಿದ್ಧವಾದದ್ದು ಇರುವಂಥ ಸಕಲ ಸೃಷ್ಟಿಯನ್ನು ಬೆಳಗಿಸುವ ಒಂದೇ ತತ್ವ ಅದು ಅದು ಸಕಲವನ್ನು ಅರಿಯುವಂತಹ ಪೂರ್ಣ ಜ್ಞಾನ ಎಲ್ಲವನ್ನೂ ಅರಿಯುವಂತಹ ಪೂರ್ಣ ಜ್ಞಾನವೇ ಆತ್ಮ ಅಂದರೆ ಈಗ ಬೆಳಕಿರುವ ಕಡೆಯಿಂದ ನಾವು ಕುರ್ಚಿ ಮೇಜು ಮೊದಲಾದವನ್ನು ತೆಕ್ಕೊಂಡು ಬಿಟ್ಟರೆ ಬೆಳಕು ಇಲ್ಲವಾಗ್ತದೆ ಬೆಳಕಿರುವ ಎಡೆಯಿಂದ ನಾವು ಕುರ್ಚಿ ಮೇಜು ಮೊದಲಾದನ್ನು ತೆಗೆದು ಬೆಳಕು ಇಲ್ಲವಾಗ್ತದ ಇಲ್ಲ ಯಾಕೆ ಕುರ್ಚಿ ಮೇಜಿನಲ್ಲಿ ಅಲ್ಲ ಬೆಳಕಿರೋದು ಬೆಳಕಿಲ್ಲದ ಪದಾರ್ಥಗಳು ಅದನ್ನು ತೆಗೆದರೆ ಏನು ಬೆಳಕು ಹಾಗೆಯೇ ಜಗತ್ತಿನ ಸಕಲ ಎಲ್ಲ ಕೂಡ ನಮ್ಮ ಎಚ್ಚರ ಸ್ವಪ್ನ ಮತ್ತು ಸುಷುಪ್ತ ಅವಸ್ಥೆಗಳ ಅನುಭವಗಳೆಲ್ಲ ಇಲ್ಲವಾದರೂ ಕೂಡ ಆತ್ಮತತ್ವ ಬೆಳಗುತ್ತಲೇ ಇರ್ತದೆ ನಮ್ಮ ಎಲ್ಲ ಅವಸ್ಥೆಗಳು ಯಾವುದೋ ಜಾಗ್ರತ ಸ್ವಪ್ನ ಸುಷುಪ್ತಿಗಳು ಇಲ್ಲದಿದ್ದರೂ ಕೂಡ ಆತ್ಮತತ್ವವು ಸದಾ ಬೆಳಗುತ್ತಿರ್ತದೆ ಅದೇ ರೀತಿಯಲ್ಲಿ ಜಗತ್ತಿನ ಎಲ್ಲ ಪದಾರ್ಥಗಳು ಕೂಡ ಇಲ್ಲವಾದರೂ ಕೂಡ ಆತ್ಮತತ್ವ ಇದ್ದೇ ಇರ್ತದೆ ಹಾಗೆಯೇ ಈ ಶರೀರ ಇಲ್ಲದಿದ್ದರೂ ಕೂಡ ಆತ್ಮತತ್ವ ಇದ್ದೇ ಇರ್ತದೆ ಯಾಕೆಂದರೆ ಅದು ಸನಾತನ ಸ್ವಪ್ರಕಾಶಕ ಸ್ವಂತ ಪ್ರಕಾಶ ಉಳ್ಳದಕ್ಕೆ ಇನ್ನೊಂದು ಪ್ರಕಾಶ ಬೇಡ ಸನಾತನವಾದದ್ದು ಅಂದರೆ ನಿತ್ಯವಾದದ್ದು ಹಿಂದಿನಿಂದಲೇ ಇರತಕ್ಕಂಥದ್ದು ಆದಿ ಅಂತ್ಯಗಳು ಇಲ್ಲದ್ದು ಎಲ್ಲ ಜ್ಞಾನಗಳಿಗೂ ಬೆಳಕಿಗೂ ಬೆಳಕಾದಂತಹ ಇದನ್ನು ತಿಳಿಯಲಿಕ್ಕೆ ಬೇರೆ ಬೆಳಕಿನ ಅವಶ್ಯಕತೆ ಇಲ್ಲ ಹೀಗೆ ಒಂದು ಹೇಳ್ತಾರೆ ನಮ್ಮ ದೃಷ್ಟಿ ಬಾಹ್ಯವಾಗದಷ್ಟು ಕಾಲ ಕೂಡ ಹೊರಗೆ ನೋಡದಷ್ಟು ಕಾಲವೂ ಕೂಡ ಹೊರಗಿನ ಪದಾರ್ಥಗಳು ಬೆಳಗಲ್ಪಟ್ಟು ನಮಗೆ ವೇದ್ಯವಾಗ್ತದೆ ನಮ್ಮ ದೃಷ್ಟಿ ಹೊರಗಿದ್ದಷ್ಟು ನಾವು ಹೊರಗೆ ನೋಡಿದಷ್ಟು ಕಾಲವೂ ಕೂಡ ಹೊರಗಿನ ಪದಾರ್ಥಗಳು ಬೆಳಗಲ್ಪಟ್ಟು ನಮಗೆ ತಿಳಿಯುತ್ತದೆ ನಾವು ಹೊರಗೆ ನೋಡಿದಷ್ಟು ಸಮಯ ನಮ್ಮ ಚಿತ್ತ ಅಂತರ್ಮುಖವಾದದ್ದೇ ತಡ ನಮ್ಮ ಹೃದಯದಲ್ಲಿಯೇ ಅಲ್ಲ ಸಕಲರಲ್ಲಿಯೂ ಚೇತನ ರೂಪವಾಗಿ ನಮ್ಮ ಹೃದಯದಲ್ಲಿ ಮಾತ್ರ ಅಲ್ಲ ಎಲ್ಲರಲ್ಲಿಯೂ ಕೂಡ ಚೇತನ ರೂಪವಾಗಿ ಬೆಳತಕ್ಕಂತಹ ಸತ್ಯವು ಒಂದೇ ಎನ್ನುವಂತಹ ಅನುಭವ ನಮಗಾಗ್ತದೆ ನಮ್ಮ ಚಿತ್ತವು ಅಂತರ್ಮುಖವಾದರೆ ನಮ್ಮ ಚಿತ್ತ ಹೊರಗಡೆ ಇದ್ದರೆ ಹೊರಗಡೆ ನಮಗೆ ಹೀಗೆ ಕಾಣಿಸ್ತದೋ ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಒಳಗಡೆ ಹೋದರೆ ಹೃದಯದ ಅಂತರಾಳಕ್ಕೆ ಹೋದರೆ ಆವಾಗ ಎಲ್ಲದರ ಒಳಗೆ ಬೆಳತಕ್ಕಂಥ ಆತ್ಮಶಕ್ತಿ ಒಂದೇ ಎನ್ನುವ ಅನುಭವ ನಮಗಾಗ್ತದೆ ನಾವು ಶ್ರದ್ಧೆಯಿಂದ ಅದನ್ನು ಹುಡುಕಿದಾಗ ನಾವು ಅನುಸರಿಸುವಂಥ ಮಾರ್ಗ ಯಾವುದೇ ಆಗಿರಲಿ ನಮ್ಮ ಋಷಿಗಳು ನಡೆದ ದಾರಿಯಲ್ಲಿ ನಾವು ನಡೆದುದಾದರೆ ನಮಗೂ ಸಹ ಆತ್ಮ ಸಾಕ್ಷಾತ್ಕಾರವಾಗುವುದರಲ್ಲಿ ಸಂದೇಹವಿಲ್ಲ ಸರ್ವವ್ಯಾಪಿಯು ಏಕೈಕ ಪರಿಪೂರ್ಣ ತತ್ವವಾದಂತಹ ಆತನನ್ನು ಅರಿಯಲು ನಮಗೆ ನಮ್ಮ ಬುದ್ಧಿಗೆ ಶಕ್ತಿ ಇಲ್ಲ ಆತನನ್ನು ಅರಿಯಲಿಕ್ಕೆ ಹ್ಞೂ ಬುದ್ಧಿ ನಮ್ಮ ಇಂದ್ರಿಯ ಗೋಚರವಾದ ಆತ್ಮ ನಮ್ಮ ಇಂದ್ರಿಯ ಗೋಚರವಾದಂಥ ವಸ್ತು ಅಲ್ಲ ದೂರದರ್ಶಕ ಯಂತ್ರದಿಂದ ನನ್ನನ್ನು ನಾನೇ ನೋಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಯಾವುದೋ ಕೋಟ್ಯಂತರ ಕಿಲೋಮೀಟರ್ ದೂರದ ನಕ್ಷತ್ರವನ್ನು ಅಥವಾ ನೋಡಲಿಕ್ಕೆ ಪ್ರಯತ್ನಿಸಬಹುದು ಅಥವಾ ಗ್ರಹಗಳನ್ನು ನೋಡಬಹುದು ಆದರೆ ನಮ್ಮ ಆತ್ಮನನ್ನು ನೋಡಲಿಕ್ಕೆ ಆಗೋದಿಲ್ಲ ದೂರದರ್ಶಕದಿಂದ ನನ್ನ ಎದುರಿನಲ್ಲಿರುವ ಬೇರೆ ವಸ್ತುಗಳನ್ನು ನಾನು ನೋಡಬಹುದು ಅಷ್ಟೆ ಹಾಗೆಯೇ ಬುದ್ಧಿಯು ಸಹ ನನ್ನನ್ನು ಉಳಿದು ಎಲ್ಲ ಬಾಹ್ಯ ವಸ್ತುಗಳನ್ನು ಸಹ ವಿವೇಚಿಸಿ ವಿಮರ್ಶಿಸಿ ವಿಭಾಜಿಸಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ನಮ್ಮ ಈ ಅಲ್ಪ ಬುದ್ಧಿಯಿಂದ ಆತ್ಮ ಆತ್ಮತತ್ವವನ್ನು ನಾವು ಅರಿತುಕೊಳ್ಳಲು ಪ್ರಯತ್ನಿಸಿದಾಗ ಬುದ್ಧಿಯು ಅಸಾಧ್ಯವಾದದನ್ನು ಸಾಧ್ಯವನ್ನಾಗಿ ಮಾಡಲು ಪ್ರಯತ್ನಿಸಿ ವಿಫಲ ಹೊಂದುತ್ತದೆ ಕಾರಣ ಆತ್ಮತತ್ವ ಬುದ್ಧಿಯನ್ನೂ ಸಹ ಬೆಳಗಿಸುವಂತಹ ಸೂಕ್ಷ್ಮ ಆಂತರಿಕವಾದಂತಹ ತತ್ವ ಹಾಗಾಗಿ ಬುದ್ಧಿಗೆ ಆತ್ಮವನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಸ್ಥೂಲ ಶರೀರ ಅನುಭವ ವೇದ್ಯವಾದದ್ದು ನಮಗೆ ಕಾಣಿಸ್ತದೆ ಹೊರಗಡೆ ಸ್ಥೂಲ ಶರೀರ ನಮ್ದು ತೋರುವಂಥ ಶರೀರ ಮನಸ್ಸು ಅದಕ್ಕಿಂತಲೂ ಭಿನ್ನ ಮತ್ತು ಸೂಕ್ಷ್ಮ ಕಣಿ ಕಾಣಿಸುವುದಿಲ್ಲ ಬುದ್ಧಿ ಇನ್ನೂ ಸೂಕ್ಷ್ಮ ಆದರೂ ಈ ಬುದ್ಧಿಯೂ ಸಹ ನಮ್ಮ ಅನುಭವ ವೇದ್ಯ ಆದರೂ ಕೂಡ ಬುದ್ಧಿ ಸೂಕ್ಷ್ಮ ಆದರೂ ಕೂಡ ನಮ್ಮ ಅನುಭವಕ್ಕೆ ಸಿಗ್ತದೆ ಅವನ ಬುದ್ಧಿ ಹೇಗಿದೆ ಅಂತೇಳಿ ಹೇಳ್ತಾರೆ ಇನ್ನೊಬ್ಬರು ಹಾಗೆಯೇ ನಾವು ಅಂತರ್ಮುಖರಾಗ್ತಾ ಹೋದಾಗ ನಮ್ಮ ಚಿಂತನಾ ಅಸ್ತಿತ್ವದ ಅತ್ಯಂತ ಸೂಕ್ಷ್ಮತೆಯನ್ನು ನಾವು ತಲುಪ್ತೇವೆ ಅಂತರ್ಮುಖತೆಗೆ ಹೋದಾಗ ಹೆಚ್ಚು ಹೆಚ್ಚು ಒಳಮುಖವಾದಾಗ ನಾನು ತಿಳಿಯುತ್ತೇನೆ ನಾನು ಅನುಭವಿಸ್ತೇನೆ ಎನ್ನುವಂಥ ನಮ್ಮ ಬುದ್ಧಿಯ ಸೂಕ್ಷ್ಮ ಕ್ರೀಡಾ ಅದು ಈ ತರಂಗಗಳು ಸಹ ಅಳಿದಾಗ ಇಲ್ಲವಾದಾಗ ಚೇತನಕ್ಕೆ ಬೆಳಗಲು ಯಾವ ವಿಧವಾದ ಪದಾರ್ಥವಾಗಲಿ ಯೋಚನೆಗಳಾಗಲಿ ವಿಕಲ್ಪಗಳಾಗಲಿ ಕಲ್ಪನೆಗಳಾಗಲಿ ಚಿಂತನೆಗಳಾಗಲಿ ಇಲ್ಲದೆ ಅಂತಹ ಅಪರೂಪ ಸನ್ನಿವೇಶದಲ್ಲಿ ಅದು ತನ್ನನ್ನೇ ತಾನೇ ಬೆಳಗುತ್ತಾ ಇರ್ತದೆ ಮಧ್ಯರಾತ್ರಿಯಲ್ಲಿ ನಿರ್ಜನ ರಸ್ತೆಯಲ್ಲಿ ಬೆಳಗುತ್ತಾ ಇರತಕ್ಕಂಥ ದೀಪದಂತೆ ಬೇರೆ ಏನಿರುವುದೂ ಇಲ್ಲ ದೀಪ ಮಾತ್ರ ಕಾಣುವಂಥದ್ದು ದೀಪದ ಬೆಳಕಿನಲ್ಲಿ ಏನೂ ವಸ್ತು ಇಲ್ಲ ಮಧ್ಯರಾತ್ರಿಯಲ್ಲಿ ನಿರ್ಜನವಾದ ನೀರವಾದ ರಸ್ತೆ ಇದ್ದರೆ ಆವಾಗ ದೀಪವೇ ಕಾಣುವಂಥದ್ದು ಅದೇ ರೀತಿಯಲ್ಲಿ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಯಾವುದೇ ಚಿಂತೆ ಚಿಂತನೆಗಳು ಇಲ್ಲದಿದ್ದಾಗ ಆತ್ಮವು ತಾನೇ ತಾನಾಗಿ ಬೆಳಗ್ತದೆ ತನ್ನೇ ತಾನು ಪ್ರಕಟಪಡಿಸ್ತದೆ ಎಲ್ಲರಿಗೂ ತಿಳಿದಿರುವಂತೆ ಸ್ವಪ್ನವನ್ನು ಕಾಣುವನು ಮತ್ತು ಜಾಗೃತ ಅವಸ್ಥೆಯ ಪುರುಷನೂ ಸಹ ಒಬ್ಬನೇ ಕನಸಿನಿಂದ ಎಚ್ಚೆತ್ತಾಗ ಕನಸು ಕಾಣುತ್ತಿದ್ದ ವ್ಯಕ್ತಿ ತನ್ನನ್ನೇ ಎಚ್ಚರಗೊಂಡವನು ಅಂತೇಳಿ ಅರಿತುಕೊಳ್ತಾನವ ಒಬ್ಬನೇ ವ್ಯಕ್ತಿ ಕನಸು ಕಾಣ್ತಾನೆ ಎಚ್ಚರಗೊಳ್ತಾನೆ ಈ ಎಚ್ಚರಗೊಂಡವ ಯಾರು ಕನಸು ಕಂಡವ ಯಾರು ಅವನೇ ತನ್ನನ್ನೇ ಎಚ್ಚರಗೊಂಡವನು ಅಂತೇಳಿ ಹೇಗೆ ಅರಿತುಕೊಳ್ತಾನೋ ಆ ಕನಸು ಕಂಡವ ಎಚ್ಚರಗೊಂಡಾಗ ನಾನೇ ಕನಸು ಕಂಡದ್ದು ಅಂತೇಳಿ ಹೇಗೆ ಅರಿತುಕೊಳ್ತಾನೋ ಅದೇ ರೀತಿಯಲ್ಲಿ ಜ್ಞಾನೋದಯವಾಗಿ ಸಕಲ ದ್ವೈತವು ಅಂತ್ಯಗೊಂಡಾಗ ಸಕಲ ದ್ವಂದ್ವಗಳು ಎಲ್ಲವೂ ಅಂತ್ಯಗೊಂಡಾಗ ನಮ್ಮ ಸ್ವರೂಪಾವಸ್ಥೆಯಲ್ಲಿ ನಾವು ಸ್ಥಿರವಾದಾಗ ನಮ್ಮ ಸ್ವರೂಪ ನಮ್ಮ ರೂಪ ಅಂದರೆ ಆತ್ಮಸ್ವರೂಪದಲ್ಲಿ ಸ್ಥಿರವಾದಾಗ ನಮಗೆ ನಿಜ ತತ್ವದ ಅನುಭವವಾಗ್ತದೆ ನಾನೇ ಅದು ಅಂತೇಳಿ ಅನುಭವ ಅಥವಾ ಆತ್ಮವೇ ನಾನು ಆಗ ಬೇರೆ ಜ್ಞಾನದ ಸಹಾಯ ಬೇಕಿಲ್ಲ ಆತ್ಮಸ್ವರೂಪ ಜ್ಞಾನದ ಅವಸ್ಥೆಗೆ ಎಚ್ಚರಗೊಳ್ಳಬೇಕು ನಾವು ಅಷ್ಟೇ ಆ ಬಗ್ಗೆ ನಾವು ಜಾಗೃತರಾಗಬೇಕು ಆತ್ಮಸ್ವರೂಪ ಜ್ಞಾನವನ್ನು ತಿಳ್ಕೊಳ್ಳುವಷ್ಟು ಮಟ್ಟಿಗೆ ನಮ್ಮ ನ ಯಾವುದು ನಮ್ಮ ಚೇತನವು ಜಾಗೃತಗೊಂಡಾಗ ಅದರ ಅಜ್ಞಾನದ ವಿದ್ಯೆ ಆವರಣವನ್ನು ಕಳಚಿಕೊಂಡಾಗ ನಮಗೆ ಆತ್ಮದ ಜಾಗೃತಿ ಆಗ್ತದೆ ಅಂಥೇಳಿ ಈ ಇಪ್ಪತ್ತೊಂಬತ್ತನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಮುಂದಿನದನ್ನು ನಾಳೆ ದಿವಸ ನೋಡೋಣ ಮುಂದೆ ನಾವು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಹರೇರಾಮ ಶ್ರೀ ಶಂಕರಾರ್ಪಿತಮಸ್ತು ಓಂ ತತ್ಸತ್